ವೇದಗಳ ಅಪೌರುಷೇಯದ ಬಗ್ಗೆ ಜೈನಿಗಳು ಮೊದಲು ಅಪೌರುಷಯವನ್ನು ಒಪ್ಪಿರಲಿಲ್ಲ ಅಂತ ಕೇಳಿದ ನಂತರದಲ್ಲಿ ಒಪ್ಪಿರುವ ಮಾತಿಗೆ ಬಟ್ ವೇದಗಳು ಅಪೌರುಷಯ ಸಮೀಪದಲ್ಲಿ ಅಪೌರ್ವೇಯತ್ವವನ್ನು ಹೇಗೆ ಒಬ್ಬ ಮನುಷ್ಯ ಸಾಮಾನ್ಯರು ತಿಳ್ಕೊಳ್ಳಿಕ್ ಸಾಧ್ಯ ಏನು ಅಪೌರುಷೇಯತ್ವ ನಿಮ್ಮ ಯಾರಾದರ ಒಬ್ಬ ಲೇಖಕ ಒಂದು ವಿಚಾರವನ್ನು ಬರೆದಿದ್ರೆ ಅದು ಪೌರುಷೇ ಅಂತ ಅರ್ಥ ಇದು ವೇದ ಹಾಗಲ್ಲ ಯಾರೂ ಬರ್ದಂತಲ್ಲ ಅದಾಗಿ ಅದೇ ಧ್ವನಿ ರೂಪದಲ್ಲಿ ಧ್ವನಿ ತರಂಗ ರೂಪದಲ್ಲಿ ಇದ್ದದ್ದನ್ನು ಕೇಳಿ ಕಂಡದ್ದೇ ಹಾಗಾಗಿ ದೃಷ್ಟಾರರು ಅಂತ ವೇದವನ್ನು ಅದರ ಧ್ವನಿ ತರಂಗದ ಮುಖ್ಯ ಕೇಳಿದ್ದು ಹಾ ಹಾಗಾಗಿ ದೃಷ್ಟಾರರು ಅಂತ ಅಂದರೆ ನೀವು ಈಗಲೇ ಇದರಲ್ಲಿ ಸಂಶೋಧಕರು ಅಥವಾ ಸೈಂಟಿಸ್ಟ್ ಅಂತಿರಲ್ಲ ಹಾಗೆ ದೃಷ್ಟಾರಷ್ಟೇ ಆ ಶಬ್ದವನ್ನು ಕೇಳಿ ಮಂತ್ರ ಉಚ್ಚಾರವನ್ನು ತಿಳ್ಕೊಂಡು ಈ ಮಂತ್ರ ಇದು ಹೀಗಿದೆ ಹೀಗೆ ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ದೃಷ್ಟಾರ್ ಅಂತ ಹಾಗಾಗಿ ಅದು ಯಾರು ಬರೆದದ್ದೆಲ್ಲ ದಾಖಲಿಸಿದ್ದಲ್ಲ ಹಾಗಾಗಿ ಅದು ಅಪೌರುಷೇಯ ಯಾವುದೇ ಒಬ್ಬ ವ್ಯಕ್ತಿಗೆ ಬ್ರಹ್ಮನೂ ಕೂಡ ಮಂತ್ರವನ್ನು ಅವ್ರು ಮಾಡಿದ್ದಲ್ಲ ಪ್ರಕೃತಿಯ ಧ್ವನಿ ಪ್ರಕೃತಿಯ ಮೂಲ ಧ್ವನಿಯೇ ರೀತಿಯಲ್ಲಿ ತರಂಗವಾಗಿ ಪ್ರಸಾರದಲ್ಲಿತ್ತು ಆ ಧ್ವನಿ ತರಂಗವನ್ನು ಅನುಸರಿಸಿ ಪ್ರಕೃತಿ ಬೆಳೀತಾ ಇತ್ತು ಆ ಬೆಳೀದಕ್ಕಂಥ ಚೈತನ್ಯ ಯಾವುದು ಅನ್ನುವ ಚಿಂತನೆ ಹೋದಾಗ ಈ ವೇದ ತರಂಗದ ಇದೆ ಕೆಲಸ ಮಾಡ್ತಾ ಅಂತ ಕಂಡಾಗಿದೆ ನಾವೀಗ ವೇದ ಓದಿದ ತಕ್ಷಣ ಪ್ರಕೃತಿಗೆ ಉದ್ಧಾರ ಆಗೋದಿಲ್ಲ ಪ್ರಕೃತಿ ನಿರಂತರ ವೇದ ಓದ್ತಾ ಇದೆ ಹಾಗಾಗಿ ಪ್ರಕೃತಿ ಎಲ್ಲವೂ ಆಗ್ತಾ ಇದೆ ಯಾರು ಏನು ಮಾಡೋದು ಬೇಡ ಆದರೆ ಚಿಂತಕರಿಗೆ ಪ್ರಕೃತಿಯಲ್ಲಿ ಹಾಗೆ ಸಹಜವಾಗಿ ಯಾಕೆ ಆಗುತ್ತೆ ಅನ್ನೋದು ಸಂಶೋಧನೆ ಮಾಡಿದಾಗ ಈ ವೇದ ತರಂಗಗಳ ಮುಖೇನದಾಗ್ತಾ ಇದೆ ಅಂತ ಕಂಡು ಬಂತು ಹಾಗಾಗಿ ಅದಿಷ್ಟ ಅಂತ ಇದೆ ಅದು ಪೌರುಷೇಯ ಅಲ್ಲ ಪ್ರಕೃತಿಯಿಂದ ಸ್ವಾಭಾವಿಕವಾಗಿ ಉತ್ಪನ್ನವಾಗತಕ್ಕಂಥ ತರಂಗ ಅದೇ ವೇದ ತರಂಗವು ಅದಕ್ಕೆ ನಮ್ಮ ಒಂದು ಪಾವನಲ್ಮನ್ನ ಮಾಡಿದ ಮಹಾವ್ರತ ಯಾಗದಲ್ಲಿ ಎಲ್ಲರನ್ನು ಕೆಸರಿಗೆ ಹಾಕಿ ನೀರಿಗೆ ಬೀಳಿ ಅಂತೇಳಿ ಎಲ್ಲ ಮಾಡಿ ಹೇಳಿದೆ ಒಬ್ಬರು ಯಾರು ವಿಶೇಷ ಮಾಡಿಲ್ಲ ಹೇಳಿದೆ ಪ್ರಕೃತಿಯೇ ಒಂದು ಹುಡುಕಬೇಕೆಂದ್ರೆ ಬೇರೆ ಎಲ್ಲ ಹುಡುಕೋ ಕೆಸರಿ ಬೀಳಿ ನೀರಿಗೆ ಬೀಳಿ ಅಂತೆಲ್ಲ ಹೇಳಿದೆ ಯಾರು ಕೆರೆ ತುಂಬಾ ಇತ್ತು ಒಬ್ಬರು ಬೆಳೆ ಅದು ಪ್ರಕೃತಿಯೇ ತರಂಗ ಆದ್ರಿಂದ ಮತ್ತೆ ಬೇರೆ ಯಾವುದೇ ಇನ್ನೊಂದು ಸೃಷ್ಟಿಯಾದಲ್ಲ ಹಾಗಾಗಿ ಅಪ್ಪ ವಿಷಯ ಯಾವುದೇ ಪ್ರಯತ್ನದಿಂದಲ್ಲ ಅದು ಸ್ವಭಾವ ಇತ್ತು ನಾವು ನೋಡ್ಕೊಂಡದಷ್ಟೇ ಇದ್ದ ನೋಡ್ಕೊಂಡು ತಿಳ್ಕೊಂಡ ಇನ್ನೂ ಹೆಚ್ಚಿಂದ ಇದು ಮಾಡೋಕೆ ಆಗುತ್ತ ನೋಡುವಂತ ಸ್ವಾಭಾವಿಕತೆಗಿಂತ ಮುಂದುವರೆದೇ ನಾಗರಿಕ ಜೀವನ ಯಾವುದೇ ಜೀವನದಲ್ಲಿ ಹೇಗೆ ಬಳಸಬಹುದು ವೇದ ಮಂತ್ರ ಬಳಕೆದಷ್ಟೇ ಯಾರನ್ನ ನಾವು ದೃಷ್ಟಿ ಅವರು ಮೂಲತಃ ಒಬ್ರು ಮಾನವರೇ ಮಾನವ ಹಾಗಾದ್ರೆ ಅವ್ರಿಗೆ ಇದ್ದಂತಹ ಆ ವಿಶೇಷವಾದಂತಹ ಒಂದು ಸಾಮರ್ಥ್ಯವಾಗಲಿ ಅಥವಾ ಅವರು ಸಾಧನೆಯಿಂದ ಬೆಳೆಸಿದ್ದಾಗ್ಲಿ ಇಡೀ ಏನು ಅಂತ ತಿಳ್ಕೊಳ್ಳ ಇನ್ನು ನಾವು ಇವತ್ತು ಇನ್ನು ಯಾವತ್ತೋ ಅಂತ ದೃಷ್ಟಕ್ಕೆ ಆಗುತ್ತೆ ಇವತ್ತಿನ ಇಲ್ಲ ತುಂಬ ಜನಗೆ ಆ ವಿದ್ಯೆ ಗೊತ್ತು ಪ್ರಕೃತಿ ತರಂಗವನ್ನು ಆಲಿಸುವ ವಿದ್ಯೆ ತುಂಬ ಜನ ಬೇರೆ ನಂತರವೂ ಎಷ್ಟೋ ಜನ ಈಗ ದೇವರಾತ್ರ ಇವರಲ್ಲ ಎಷ್ಟೋ ಮಂತ್ರ ಬೇರೆ ಇಲ್ಲ ಅಂತೇನಿಲ್ಲ ಇನ್ನೂ ಎಷ್ಟೋ ಇದೆ ಖಾಲಿ ಆಯ್ತು ಅಂತೂ ಇಲ್ಲ ಪ್ರಕೃತಿ ತರಂಗದಲ್ಲಿ ನಿಮಗೆ ಯಾವುದರ ಅವಶ್ಯಕತೆ ಬೀಳ್ತದೆ ಆ ಅವಶ್ಯಕತೆಯನ್ನು ಅನುಸರಿಸಿಕೊಂಡು ಅದಕ್ಕೆ ಆದರೆ ದ್ವಲಿತರಂಗವನ್ನು ಹಿಡಿದು ಪ್ರಯತ್ನಪಟ್ಟು ಅದು ನಾಧಾನ ನಾದಾನುಸಂಧಾನ ಅಂತ ಉಪನಿಷತ್ ವ್ಯಾಖ್ಯಾನಂದರೆ ಅದಕ್ಕೆ ತುಂಬ ಸ್ಪಷ್ಟತೆ ಕೊಟ್ಟಿದ್ದೇವೆ ನಾದ ಅನುಸಂಧಾನ ಅಂದರೆ ಏನು ಅಂತಲ್ಲ ಅದನ್ನು ಮಾಡಬೇಕು ಅನುಸಂಧಾನ ಮಾಡಿದಾಗ ಮಾತ್ರ ಸಿಕ್ಕೋ ಸಾಧ್ಯ ಇಲ್ಲಿದ್ದು ಸಿಕ್ಕೋದಿಲ್ಲ ನಾದ ಅನುಸಂಧಾನ ಮಾಡ್ದೇನೆ ಅವರಾರು ಒಂದು ಮಹಾತ್ಮರು ನಮಗೇನು ಆಗೋದಿಲ್ಲ ಅಲ್ಲ ಎಲ್ಲರೂ ಮಹಾತ್ಮರೇ ಎಲ್ಲರೂ ಇರೋದು ಒಂದೇ ಅಂಶದ ಪರಮಾತ್ಮ ಪ್ರಯತ್ನ ಮಾಡಿದರೆ ಯಾಕೆ ಸಿಗುತ್ತೆ ಒಂದು ವಿಷಯ ಅಥವಾ ಸಮಸ್ಯೆಯನ್ನು ಹಿಡಿದು ಕೂರಿತು ಅದರ ಬಗ್ಗೆ ಚಿಂತನೆ ಮಾಡ್ತಾ ಈ ಅನುಸಂಧಾನ ಮಾಡ್ಕೊಂಡು ಹೋದಾಗ ಅದಕ್ಕೆ ಸೂಕ್ತವಾದಂತಹ ತರಂಗಗಳು ನಮಗೆ ಗೊತ್ತಿದೆ ಈಗ ಮೊನ್ನೆ ಈಗ ಕೊರೋನಾ ಬಂತು ಅದಕ್ಕೆ ಔಷಧ ಕಂಡುಹಿಡಿದಬೇಕಂತೇಳಿ ಈಗಿನ ವಿಜ್ಞಾನದ ರೀತಿ ಅವರು ಪ್ರಯತ್ನ ಪಟ್ಟರು ಏನೋ ಒಂದು ವ್ಯಾಕ್ಸಿನ್ ಆದ್ರೂ ಕಂಡುಹಿಡಿದು ಉಪಯೋಗ ಆಗತ್ತೆ ಅಂತ ಹೇಳದಿರ್ತಾನೆ ಹಾಗೆ ಅಂತ ಯಾವುದೋ ಒಂದು ಸಮಸ್ಯೆ ಬಂದಾಗ ಇದಕ್ಕೆ ಪರಿಹಾರ ಎಲ್ಲಿ ಅಂತ ಚಿಂತನೆ ಮಾಡುವ ವಿಧಾನವೇ ಸಂಶೋಧನೆ ಅಗತ್ಯಕ್ಕೆ ಆಧರಿಸಿಯೇ ಸಂಶೋಧನೆ ಇರುವುದು ಅಗತ್ಯವಿಲ್ಲದ ಯಾವ ಸಂಶೋಧನೆಯು ಪ್ರಪಂಚದಲ್ಲಿ ಆಗಲೇ ಇಲ್ಲ ಆಯ ಸಂದರ್ಭದಲ್ಲಿ ಆ ಬಂದಾಗ ಸಂಶೋಧನೆ ಆಯಿತು ಆ ಸಂಶೋಧನೆ ಪರಿಣಾಮದಲ್ಲಿ ಪರಿಹಾರ ಆಯಿತು ನಂತರ ಸಂಶೋಧನೆ ಆ ಸಮಸ್ಯೆ ಬಾರದಿದ್ದರೆ ಮಂತ್ರ ಸೂಕ್ತವಾಗಿ ಹೋಗುತ್ತೆ ಉಳಿಯುವುದಿಲ್ಲ ಅದಕ್ಕೆ ಉಳೀಬೇಕು ಅನ್ನೋ ಕಾರಣಕ್ಕೆ ಸಂಗ್ರಹಿಸಿ ವೇದ ಕೊಟ್ಟು ಬರದಿತ್ತು ಇದರ ಅಗತ್ಯ ಇಲ್ಲ ಮತ್ತೆ ಬಿಟ್ಟು ಹೋಗುತ್ತಲ್ಲ ಬಿಟ್ಟು ಹೋಗೋದು ಬೇಡ ಉಳೀಲಿ ಮುಂದೆಂಥ ಸಮಸ್ಯೆ ಬಂದರೆ ಬೇಕಾಗತ್ತೆ ಅಂತ ಸಂಗ್ರಹಿಸುತ್ತಿದ್ದು ವೇದ ಸಂಕಲ್ಪ ಪುಸ್ತಕ ಒಂದು ಸಮಸ್ಯದಲ್ಲಿ ಗಣನವಾದ ದೀರ್ಘವಾದ ಸಮಸ್ಯೆ ಉತ್ಪನ್ನ ಆಗ್ತಿದೆ ಈ ಪ್ರಕೃತಿ ಒಳಗೆ ಅಂದ್ರೆ ಪ್ರಕೃತಿ ಆದಷ್ಟು ಆ ಸಂದರ್ಭದಲ್ಲೇ ಹುಡುಕಿ ಉತ್ತರವನ್ನ ರೂಪಿಸಿಟ್ಟಿರ್ತದೆ ಯಾರ ಅನುಸಂಧಾನ ಮಾಡ್ತಾರೋ ಅವರಿಗೆ ಅದು ಗೋಚರಿಸುತ್ತೆ ಅಂತ ಹೇಳ್ಬಹುದಾಗಿದೆ ಮನೆ ಹತ್ರ ಎಲ್ಲ ನೀರು ಸೋರ್ತಾ ಇದೆ ಅಂತ ಹೇಳಿದ್ರೆ ನೀವು ಮೇಲೆ ಟ್ಯಾಂಕಿಲ್ ತುಂಬಿಟ್ಟದೆ ಸೋರು ಮತ್ತೆ ಸೋರುದಿಲ್ಲ ಹೋಗ್ತಾನೆ ಅದ್ರ ಟ್ಯಾಂಕಿ ತೋತಾ ಅಂತ ಹೇಳಿದ್ರೆ ಪ್ರಕೃತಿ ಮುಂಚೆ ಮಾಡಿಟ್ಟಿದೆ ತೋತಾ ಆದ್ರಿಂದ ತೋಳ್ತಾ ಅದು ಪ್ರಕೃತಿ ಇಲ್ಲ ತೂತ ಮುಚ್ಚಿ ತೂತ ಹುಡುಕೊಂಡು ನಿಮ್ ಕೆಲಸ ಏನಾಗಿತ್ತು ಚತುರ್ವೇದಿ ಕಾಲಂತಹ ವೇದ ಅಂತ ಕರೆಯಲ್ಲೇ ಅಲ್ಲೂ ಕೂಡ ಈ ರೀತಿ ಅದೇ ವಿಭಾಗ ಆಯ್ತಲ್ಲ ಸಂಶೋಧನೆ ಏನೇನು ಏನೇನೋ ಆಗುತ್ತೆ ಈಗ ಮನೇಲಿ ಹೆಗ್ಗಣ ಇದೆ ಅಂತ ಹೇಳಿದ್ರೆ ಆದಷ್ಟು ಹೆಗ್ಗಣ ಬರೋದಕ್ಕೆ ಅವಕಾಶ ಆಗತಕ್ಕಂಥ ಎಲ್ಲ ಇದನ್ನು ಭದ್ರತೆ ಮಾಡಿಕೊಳ್ಳುವುದೇ ಸರಿಯಾದ ಒಂದು ಮಾರ್ಗ ಇನ್ನು ಕಡೆಗೆ ಆಗಲ್ಲ ಅಂತ ಹೆಗ್ಗಡ ಹೊಡೆಯುವಲ್ಲರಿಗೂ ಪೊಲುವಲ್ಲರಿಗೂ ಬೇರೆ ಬೇರೆ ಮಾರ್ಗ ಹಿಡಿಯುವುದು ಹೊಲ್ಲುವುದು ಏನೋ ಮಾಡಿ ಅಂತ ಹೆಗ್ಗಳಿಂದ ಮನೆಯವರನ್ನು ರಕ್ಷಣೆ ಮಾಡಿಕೊಳ್ಳುವುದು ಇಲ್ಲ ಮನೆ ಬೆಂಕಿ ಹಾಕುವುದು ಹೆಗ್ಣೆ ಓಡಿಸೋ ಮಾರ್ಗವೇ ಅರ್ಥ ಹಾಗೆ ಮನೆಗೆ ಹೆಗ್ಣ ಬೆಂಕಿ ಹಾಕುವುದು ಹೆಗ್ಣ ಓಡಿಸುವ ಮಾರ್ಗ ಅದು ವೇದದ ಸಮಾನವಾದ ದಾರಿ ಅಲ್ಲ ವೇದ ಆಕರ್ಷಣೆಗೆ ಬರೋದಿಲ್ಲ ಹೆಗ್ಣಕ್ಕೆ ವಿಷ ಇಡುವುದು ಹಿಡಿಯುವುದು ಅಥವಾ ಹಿಂಸೆ ಕೊಡೋ ಮಾರ್ಗ ಅದನ್ನು ವೇದ ಒಪ್ಪುವುದಿಲ್ಲ ಹೆಗ್ಗಣ ಬಾರದಂತೆ ಅಥವಾ ಹೆಗ್ಗಣಕ್ಕೆ ಆವ ಆಕರ್ಷಣೆ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿ ಬಿಡೋದು ಮಾರ್ಗ ಅದು ರಕ್ಷಿಸಲ್ಪಡಬೇಕು ಇದೆಲ್ಲೂ ರಕ್ಷಿಸಲ್ಪಡ್ಬೇಕಂತಲ್ಲ ಅರ್ಥ ಇದೆ ಅದು ಯಾರೊಬ್ಬರು ನಾನು ಕಂಡಿಡಿದು ಇದರ ಲಕ್ಷಣ ಆಗ್ಬೇಕು ನಾವು ಬರೆದಿಟ್ಟಿರ್ಬೋದು ಆದರೆ ಅದಕ್ಕೆ ವೇದ ಸ್ಥಾನ ಕೊಡುವ ಬರುವುದಿಲ್ಲ ವೇದ ಅಷ್ಟು ಅಹಿಂಸಾತ್ಮಕವಾಗಿ ನಮ್ಮ ಜೀವನ ಪರಿವರ್ತನೆಯಿಂದಲೇ ಸರಿ ಪ್ರಕೃತಿಗೆ ಹೊಂದಿಕೊಳ್ಳುವಂತ ಅದನ್ನೇ ವಾಸ್ತು ಅಂತ ಹೇಳಿದ್ದು ಸ್ವಾಭಾವಿಕದ ಅಲ್ಲಿ ನಮ್ಮ ಬದುಕಿರಬೇಕು ಆಗ ಮಾತ್ರ ಅದು ಜೀವನ ಅದಿಂದಲೂ ಜೀವನ ಅಲ್ಲ ವೇದ ಅದನ್ನು ಮಾತ್ರ ಪುರಸ್ಕರಿಸುತ್ತೇವೆ ನಾ ನಾವು ಬೇಕಾ ಬಿಟ್ಟು ಬದುಕುತ್ತೇವೆ ಅದಕ್ಕೆ ಹೊಂದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಆಗೋದಿಲ್ಲ ಒಪ್ಪುವುದಿಲ್ಲ ಹಾಗಾಗಿ ಆ ರೀತಿಯ ವಿಕೃತ ಸಂಶೋಧನೆಗಳು ಬೇಕಾಷ್ಟು ನಡೆದಿದೆ ಅದೆಲ್ಲ ಬರೆದಿಟ್ಟಿದ್ದಾರೆ ಅದರಲ್ಲಿ ವೇದ ಅಲ್ಲ ವೇದಕ್ಕೆ ಸಮಾನ ಆಗೋದಿಲ್ಲ ವೇದದಲ್ಲಿ ಯಾವುದಕ್ಕೂ ತೊಂದರೆ ಆಗದೆ ಬದುಕುವ ವಿಧಾನವನ್ನು ಸಂಶೋಧನೆ ಮಾಡಿ ಅದು ಮಾತ್ರ ವೇದಭಾಗ ಉಳಿದವೆಲ್ಲ ವೇದ ಭಾಗ ಅಲ್ಲ ಒಂದು ನಾನ್ನೂರು ವರ್ಷ ಅಥವಾ ಐನೂರು ವರ್ಷ ಹಿಂದೆ ನಮ್ಮಲ್ಲಿ ಸ್ಫೋಟಕ ಒಂದು ವಸ್ತುವನ್ನು ಸ್ಫೋಟಿಸುವ ವಿಧಾನವೇ ಬಳಕೆ ಇದೆ ಗೊತ್ತಿಲ್ಲದಲ್ಲ ಬಳಸಲಿಲ್ಲ ಯಾವುದೇ ಕಾರಣಕ್ಕೂ ಒಟ್ಟಿದ್ದಾರೆ ಗಂಧಕ ರಂಜಕ ಎಲ್ಲ ಗೊತ್ತಿಲ್ಲ ಪರಿಚಯ ಇಲ್ಲದ ವಸ್ತುವಲ್ಲ ಅದರಿಗೂ ಮುಂಚೆಯೂ ಪರಿಚಯ ಇತ್ತು ಆದರೆ ಅವನ್ನು ಒಂದು ಕೂಡಿ ಸ್ಫೋಟಿಸೋದಕ್ಕೆ ಮಾತ್ರ ಬಳಸೋಕಿಲ್ಲ ಗಂಧಕ ರಂಜಕ ಕಂಡುಹಿಡಿದ ಸಾಮಾನ್ಯ ಒಂದು ಅರುವತ್ತು ಸಾವಿರ ವರ್ಷದ ಹಿಂದೆ ಸಗರಣಕ್ಕೆ ಅದರ ಪರಿಚಯ ಆಗೋಗಿತ್ತು ಅಲ್ಲಿಂದ ಈಗ ಒಂದು ನಾನ್ನೂರು ಐನೂರು ವರ್ಷ ಇಚ್ಛೆಯನ್ನುವರೆಗೂ ಎಲ್ಲಿಯೂ ಸ್ಫೋಟ ಆಗಿ ಯಾರೂ ಸತ್ತಿಲ್ಲ ಸತ್ತಿದ್ರೆ ಸ್ಫೋಟಕ್ಕೆ ಅವಕಾಶ ಕೊಟ್ಟಿಲ್ಲ ಆ ಹಿಡಿತ ಇತ್ತು ಸಮಾಜದಲ್ಲಿ ಆ ಬದ್ಧತೆ ಇತ್ತು ಹಾಗೆ ಬದುತಾ ಇತ್ತು ಸ್ಫೋಟಕವನ್ನು ನೋಬೆಲ್ ನೋಬೆಲ್ ಬಂದವನು ಅದನ್ನು ಹೀಗೆ ಮಾಡಿ ಸ್ಫೋಟಿಸ್ಬೋದು ಅಂತಂದ ಅವನಿಗೆ ಕಡೆಗೆ ಅದರ ಅನಾಹುತ ಅರ್ಥ ಆಯಿತು ಅವನ ಆಸ್ತಿ ಮನೆಯೆಲ್ಲ ಮಾರಿಬಿಟ್ಟು ಶಾಂತಿ ಕಾಪಾಡೋ ಹೋರಾಡಿದವರಿಗೆ ಬಹುಮಾನ ಕೊಡಿ ಅಂತ ಹೇಳ್ದೆ ಅದು ಉಪಯೋಗಿಲ್ಲ ಶಾಂತಿ ಕಾಪಾಡೋ ಬಹುಮಾನ ತಗಂತಾರೆ ಭಯೋತ್ಪಾದಕ ಮಾಡೋರು ಅದನ್ನು ಮಾಡ್ತಾಯಿರ್ತಾರೆ ಗೊತ್ತಾಯ್ತಾರೆ ಅಷ್ಟು ವರ್ಷಗಳ ಕಾಲ ಆ ಸ್ಫೋಟಕ ವಿಚಾರ ಗೊತ್ತಿದ್ದರೂ ಅದನ್ನು ಯಾವುದೇ ರೀತಿ ಸ್ಫೋಟಕವಾಗದಂತೆ ಬದುಕೊಂಡು ಬಂದಿದ್ದದು ಏನು ಸಮಸ್ಯೆ ಆಗಿಲ್ಲ ಹಾಗೆ ಯಾವುದೇ ಒಂದು ಸಂಶೋಧನೆ ಅದು ಅಪಾಯಕಾರಿ ಆಗತ್ತೆ ಅಂದಾಗ ಅದನ್ನು ತಡೆದಿಡುವಂಥ ಶಕ್ತಿ ಎಲ್ಲ ಜನರಲ್ಲೇ ಶಕ್ತಿ ಇತ್ತು ಸ್ವಾಭಾವಿಕವಾಗಿ ಹುಟ್ಟಿದರೂ ಅದರ ಹುಟ್ಟಿನ ಕಾರಣ ಏನು ಅಂತ ಅರ್ಥ ಮಾಡಿ ಅದನ್ನು ಸರಿಪಡಿಸ್ಕೊಳ್ತಿದ್ದರೂ ವಿನಃ ದ್ವೇಷ ಪ್ರತಿಕ್ರಿಯೆ ಮಾಡೋ ಪ್ರವೃತ್ತಿಯಲ್ಲಿ ಇಲ್ಲ ಸಿಟ್ಟು ಬಂತು ಅಂದ್ರೆ ಅವನಿಗೆ ಹೊಡಿಬೇಕು ಅಂತಿಟ್ಟು ಬಂತು ನಾನು ಚಿಂತನೆ ಮಾಡಿಕೊಂಡು ಆ ಸಿಟ್ಟಿಗೆ ಉಪಶಮ ಚಿಂತನೆ ಮಾಡ್ಕೊಂಡು ಸರಿ ಮಾಡಿಕೊಳ್ಳೋದ್ರಿಯ ಪ್ರವೃತ್ತಿ ಇರಲಿಲ್ಲ ಪ್ರತಿಕ್ರಿಯೆ ಹುಟ್ಟಿದ ಮೇಲೆ ಇವೆಲ್ಲ ಸಮಸ್ಯೆ ಈ ಭ್ರಷ್ಟು ಎಷ್ಟು ದಿನ ಇದ್ದಿರಬಹುದು ಅಂತ ಒಂದು ಪರಿಕಲ್ಪನೆ ಮಾಡಿದ ಸಾಮಾನ್ಯ ಲೆಕ್ಕ ಹಾಕಿ ಸಾಧ್ಯವಿಲ್ಲ ಒಂದೊಂದು ಗುಂಪು ಗುಂಪು ಗುಂಪಾಗಿ ಸಂಶೋಧನೆ ಮಾಡಿದ್ದವು ಒಬ್ಬೊಬ್ಬರು ಮಾಡಿದ್ದೆಲ್ಲ ಗುಂಪಿನಲ್ಲೂ ಕೆಲವರಲ್ಲಿ ಅಸಂಖ್ಯಾತ ಜನ ಇಷ್ಟಿಷ್ಟೇ ಜನ ಅಂತೆಲ್ಲ ಈಗ ಈ ಯಾಗಸೂತ್ರಗಳು ಇವೆಲ್ಲ ಸಂಪಾದನೆ ಮಂಡ್ಯರು ಗಂಡ ಮೂಲ ಅವ್ರದೊಂದು ಅರವತ್ತು ಸಾವಿರ ಜನದ್ದು ಗುಂಪು ಯಾಗ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಸಮಾಜ ಹಿತದಲ್ಲಿ ಸಾಧಿಸಬಹುದು ಅನ್ನೋದನ್ನು ಕಂಡುಹಿಡಿದ ಭಾಗ ಯಾಗ ಭಾಗಗಳು ಒಂದು ಅರುವತ್ತು ಸಾವಿರ ಜನ ಗುಂಪು ಆ ಗುಂಪು ಯಾಗ ಸೂತ್ರಗಳನ್ನೆಲ್ಲ ಕಂಡುಹಿಡಿದು ಈ ರೀತಿಯಲ್ಲಿ ಈ ರೀತಿಯ ಈ ರೀತಿಯ ಸಂಯುಕ್ತಗಳು ಈ ರೀತಿಯ ಔಷಧಿ ಈ ರೀತಿಯ ದ್ರವ್ಯಗಳು ಇವೆಂದರೆ ಕ್ರಿಯೆ ಆಗುತ್ತೆ ಅಂತ ಒಂದು ಸಮಗ್ರ ಸೂತ್ರ ತಯಾರು ಮಾಡಿದೆ ಆ ಸೂತ್ರದಂತೆ ಯಾಗ ಮಾಡೋದಲ್ಲ ನಂತರ ನಿಮಗೆ ಯಾವ್ಯಾಗ ಬೇಕು ಅದನ್ನು ಅಲ್ಲಿ ಹೇಳಿದಂತೆ ಹೇಗೆ ಮಾಡ್ಬೋದು ಅಂತ ಹೇಳೋದು ಮತ್ತೊಂದು ಸೂತ್ರ ಅದನ್ನು ಅದು ತ್ಯಾಗ ಮಾಡುವಂಥದ್ದು ಅದು ತ್ಯಾಗ ಮಾಡೋದು ಮತ್ತೆಷ್ಟು ಜನ ಇದ್ದೇನೆ ಇದು ಕೇವಲ ಯಾಗ ಯಜ್ಞಗಳ ಭಾಗದಂತೆ ಮಾತ್ರ ಅಷ್ಟಲ್ಲ ನಮ್ಮಲ್ಲಿ ವಿದ್ಯೆಯ ಅಗಾಧತೆ ಸ್ವಲ್ಪ ಒಂದು ಮುಖದಲ್ಲಿಲ್ಲ ಹಲವಾರು ಮುಖದಲ್ಲಿ ಸಾವಿರಾರು ಮುಖದಲ್ಲಿ ವಿದ್ಯೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಈಗ ಪರಿಕರಗಳು ಒಂದು ಏನಾದ್ರು ಕೃಷಿ ಮಾಡಬೇಕಾದ್ರೂ ಕೃಷಿಗಾದ ಪರಿಕರ ಬೇಕು ಅದಕ್ಕೆ ಎಷ್ಟೆಷ್ಟು ವಿಧದ ಪರಿಕರಗಳು ತಯಾರಿಸ್ಬೋದು ಹೇಗೆ ಮಾಡ್ಬೋದು ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕೆಲ್ಲ ಅದನ್ನೇ ಸಂಶೋಧನೆ ಮಾಡಿದಂಥ ತಪಸ್ವಿಗಳು ಅವರು ಮಾಡಿದ್ದಾರೆ ಅನಾರೋಗ್ಯ ಆರೋಗ್ಯವನ್ನು ಹೇಗೆ ಸಾಯಿಸಿಕೊಳ್ಳೋದು ಎಂಟು ವಿಧದಲ್ಲಿ ಚಿಕಿತ್ಸೆ ಇತ್ಯಾದಿ ಮಂತ್ರ ಜಪ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅದನ್ನೆಲ್ಲ ಕಂಡು ಹೇಳ್ಬೋದು ಅವ್ರದ್ದು ಅಷ್ಟೇ ಲಕ್ಷಾಂತರ ಒಬ್ಬೊಬ್ಬರೆಲ್ಲ ಔಷಟ್ಟ ಜನ ಸೇರಿಸಿ ಸ್ವತಃ ಆ ಕಾಯಿಲಿನ ತಮ್ಮ ಮೇಲೆ ತಂದುಕೊಂಡು ಆ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಕೊಡುವ ನೋಡಿ ಅದನ್ನು ಗುಣಪಡಿಸಿ ಮಾಡಿ ಪ್ರಿಯಲ್ಲ ಗಮ್ಮನೆ ಇಲ್ಲ ಯಾರೋ ಪಾಪಿಗಳ ಮೇಲೆ ಪಾಪದವರ ಮೇಲೆ ತಗೊಂಡ ಪ್ರಯೋಗ ಮಾಡ್ತಿರಲಿಲ್ಲ ಅವರಲ್ಲೇ ಆ ಕಾಯಿಲೆಯನ್ನು ತಂದುಕೊಂಡು ಅದಕ್ಕೆ ಪರೀಕ್ಷೆ ಮಾಡಿ ಅದನ್ನು ಹೇಗೆ ಚಿಕಿತ್ಸೆ ಕೊಡ್ಬೋದು ಹೇಗೆ ಗುಣಪಡಿಸ್ಬೋದು ಅಂತ ಕಂಡು ಪರಿಹಾರ ಮಾಡ್ತಿದ್ವಿ ಲಕ್ಷಾಂತರ ಜನರ ಸಂಶೋಧನೆ ಒಬ್ಬೊಬ್ಬ ಇಲ್ಲ ದೊಡ್ಡ ದೊಡ್ಡ ಸಮೂಹಗಳು ಸೇರಿ ಮಾಡ್ತಾಯಿದ್ವಿ ಆಗ ತಂತ್ರಶಾಸ್ತ್ರ ಪ್ರತಿಯೊಂದಕ್ಕೂ ಆಗಿ ದೊಡ್ಡ ದೊಡ್ಡ ಗುಂಪು ಒಬ್ಬೊಬ್ಬರಾಗಿ ಎಲ್ಲಿಯೂ ಏನೂ ಮಾಡ್ತೀನಿ ಒಬ್ಬೊಬ್ಬರಾಗಿ ಮಾಡಿದ್ದು ಎಲ್ಲರಿಗೂ ಮಾನ್ಯವೂ ಆಗ್ತಿರ್ಲಿಲ್ಲ ಒಂದು ಸಮೂಹ ಸೇರಿ ಮಾಡಿದಾಗ ಯಾರು ಒಪ್ಪು ಕೆಟ್ಟ ಬುದ್ಧಿ ಬಳಸಿರು ಆ ಸಮೂಹದ ಕಾರಣದಿಂದ ಅದು ಯಾವುದು ಪ್ರಕಟ ಆಗೋ ಅವಕಾಶ ಇಲ್ಲ ಹಾಗಾಗಿ ಸಮೂಹವಾಗಿಯೇ ಅಂತ ಕೆಲಸ ಮಾಡ್ತಿದ್ರು ಪರಸ್ಪರ ಚರ್ಚೆ ಮಾಡಿ ಅವನಷ್ಟು ಗುಟ್ಟಾಗಿ ಏನೋ ಸಂಶೋಧನೆ ಮಾಡೋಕೆ ಅವಕಾಶ ಇರಲಿಲ್ಲ ಆ ರೀತಿಯ ಸಂಶೋಧನೆಯಲ್ಲಿ ಎಷ್ಟು ಜನ ಅಂತ ಲೆಕ್ಕ ಹಾಕಿ ಅಂದ್ರೆ ಸಾಧ್ಯವಾ ಅದು ಸ್ಪಷ್ಟತೆ ಬೇಕು ಸೈದ್ಧಾಂತಿಕೆ ಸಮಯೂ ಆಗ್ತದೆ ಸಮಯವೂ ತಗೊಳ್ತಿತ್ತು ಮತ್ತೆ ಒಂದು ಸೈದ್ಧಾಂತಿಕ ನೆಲೆ ಬಂತು ಅಂತ ನಮ್ಮ ಮನಸ್ಸಿಗೆ ಅನಿಸಿದ ತಕ್ಷಣ ಆಗಲಿಲ್ಲ ಅದು ಪ್ರಯೋಗಾತ್ಮಕವಾಗಿ ಪರೀಕ್ಷೆಗೊಳಪಟ್ಟು ಯಾವುದೇ ರೀತಿ ಇದರಿಂದ ಮುಂದೆ ಭವಿಷ್ಯದಲ್ಲಿ ಅಪಾಯ ಇಲ್ಲ ಅಂತ ಆದ್ರೆ ಮಾತ್ರ ತೀರ್ಮಾನ ಚರ್ಚೆ ಗೋಷ್ಠಿಗಳು ನಡೀತಾ ಇತ್ತು ಪ್ರಸಕ್ತ ಕಾಲದಲ್ಲಿ ನಾವು ನಮ್ಮ ಮುಂದೆ ಆತರ ಮಾತ್ರ ಪುರಸ್ಕಾರ ಇನ್ನು ಮುಖ್ಯ ನಮ್ಗೆ ಆ ಸಂಗೀತವನ್ನು ಕೊಟ್ಟಿದ್ವಿ ಅವರಲ್ಲಿ ನಿರಂಜನ್ ಭಟ್ರು ನಿರಂಜನ್ ಭಟ್ರು ಹಾಗೂ ಸುಬ್ರಹ್ಮಣ್ಯ ಅವರು ಇದರಲ್ಲಿ ಅನುಷ್ಠಾನದಲ್ಲಿ ತೊಡಗಿತ್ತು ಇದರ ಒಂದು ಸ್ವಲ್ಪ ವಿವರಣೆ ಹೇಗೆ ಯಾರು ಆಯ್ತು ಅನ್ನೋದಿಲ್ಲ ಅದು ವಾಜಿಪೇಯಿ ಯಾಗದಲ್ಲಿ ಕಂಡುಕೊಂಡು ಬಂದ ಮಂತ್ರಭಾಗ ಅಲ್ಲಿ ಆ ಪ್ರಯೋಗಕ್ಕೆ ಗಾಯತ್ರಿ ಮಂತ್ರಗಳೇ ಬೇಕು ಅದಕ್ಕೆ ಹೆಚ್ಚಾಗಿ ಗಾಯತ್ರಿ ಮಂತ್ರ ಪೂರ್ಣ ಬಳಕೆ ಗೊತ್ತಾಯ್ತಲ್ಲ ಗಾಯತ್ರಿ ಛಂದಸ್ಸಿನ ಮಂತ್ರಗಳೇ ಬೇಕು ಪೂರ್ವ ಛಂದಸ್ಸಿನ ಉದಾಹರಣೆ ನಮಗೆ ತುಂಬ ಇದೆ ನಮಗೆ ಸಿಕ್ಕಿದ ಸ್ವಲ್ಪ ಮತ್ತು ಕಡಿಮೆ ಫುದ್ದ ಮಂತ್ರ ಸ್ವಲ್ಪ ಹಾಗಾಗಿ ಆ ತರಂಗ ಅನುಸಂಧಾನ ಸುಲಭ ಹಾಗಂತೇಳಿ ಬೇರೆ ಇನ್ನೊಂದು ಮಂತ್ರ ಕಾಣ್ತೀವಿ ಅಂದ ತಕ್ಷಣ ಆ ಅನುಸಂಧಾನ ಸುಲಭ ಇಲ್ಲ ಅಲ್ಲಿ ಸುಲಭ ಇತ್ತು ಯಾಕಂದರೆ ಅದು ಬೆಳಗ್ಗೆ ಆದ್ದಿಂದೇ ಗಾಯ್ತೀರಿ ಮಂತ್ರವು ಎಲ್ಲವೂ ಹಾಗಾಗಿ ಅದೇ ಚಂದಸ್ಸಿನ ಆ ನಾದ ತರಂಗವನ್ನು ಅನುಸರಿಸಿಕೊಂಡು ಹೋಗಿ ಆ ಮಂತ್ರಗಳು ಕಂಡುಹಿಡಿಯಲ್ಪಡ್ತು ಅದು ಒಂದು ರೀತಿಯಲ್ಲಿ ಹಿಂದೆ ಸಿದ್ಧಪಡಿಸಿದ ಪರಿಕರನ್ನು ಬಳಸ್ಕೊಂಡು ಮಾಡಿಲ್ಲ ಸ್ವಲ್ಪ ಸರಳ ಸಂಶೋಧನೆ ದೊಡ್ಡ ಸಂಶೋಧನೆ ಅಲ್ಲ ಸರಳ ಸಂಶೋಧನೆ ಆದರೆ ಒಂದು ಪೂರ್ವೋದಾ ಯಾವುದೂ ಇಲ್ಲದೇ ಮಾಡೋದಿತ್ತಲ್ಲ ಅದು ಭಾಳ ಕಷ್ಟ ಸಾಧ್ಯವಾಗ್ತದೆ ನಾದವನ್ನು ಗುರುಸುವ ಶಕ್ತಿ ಬೇಕು ಆ ರಾಗವನ್ನು ಯಾವ ರಾಗದೆಲ್ಲ ಇದು ಬರ್ತಾ ಇದೆ ಅಂತ ಗುರುತಿಸ್ಕೊಳ್ಬೇಕು ಅದನ್ನು ಅನುಸಂಧಾನ ಮಾಡ್ಕೊಂಡು ಹೋಗಬೇಕು ಅದರ ಕೊನೆಯಿಲ್ಲದಲ್ಲ ಅಂತಾದರೆ ವಾಪಸ್ ಬರೋಸ್ತಿ ಒಂದಷ್ಟು ದಿನ ಆಗೋಗಿರುತ್ತೆ ಗೊತ್ತಾಗಲ್ಲ ಮತ್ತೆ ಪುನಃ ಮತ್ತೆ ಪರಿಷ್ಕರಣೆ ಮಾಡಿಕೊಳ್ಬೇಕು ಒಂದು ನಾದ ಅನುಸಂಧಾನ ಮಾಡಿ ಅದಕ್ಕೆ ಟ್ಯೂನ್ ಮಾಡಿದ ನಾವು ಆ ಟ್ಯೂನಲ್ಲೇ ಇರುತ್ತೆ ಮೆದುಳು ನಾನು ಆ ಟ್ಯೂನನ್ನು ಬದಲಾಯಿಸ್ಕೊಳಿಕೆ ಮತ್ತು ಸಮಯ ಬೇಕು ಬೇರೆ ಒಬ್ಬ ಹಳೆ ಸಾಧನೆ ಜಪ ಅನುಷ್ಠಾನ ಮಾಡಿಕೊಂಡು ಮೆದುಳು ಬೇರೆ ಟ್ಯೂನ್ ಎದ್ದು ಮತ್ತೊಂದು ರೀತಿಯ ಅಕ್ಷಯಗಳನ್ನು ಅನುಸಂಧಾನ ಮಾಡಬೇಕು ಅದೆಲ್ಲ ತುಂಬ ಕೆಲಸಗಳು ಇದು ಅದೆಲ್ಲ ಕೆಲಸದಲ್ಲ ಎಲ್ಲ ಇದ್ದದ್ದು ಹಿಂದಿನ ಋಷಿಮುಗಳು ಗಾಯತ್ರಿ ಚಂದಸ್ನಲ್ಲಿ ಏನು ಮಂತ್ರಗಳು ಕಣ್ಣು ಹಿಡಿದಾರೆ ಅವೆಲ್ಲ ಇದ್ದ ಮಂತ್ರಗಳೆಲ್ಲ ಆರಿಸಿ ಅಲ್ಲಿ ಬಳಸ್ತಾ ಇತ್ತು ಆ ಸಂದರ್ಭದಲ್ಲಿ ಇದು ಸಿಕ್ಕಿತ್ತು ಇದನ್ನು ಸೇರಿಸಿದ್ದೀವಿ ಅಷ್ಟೇ ಇದು ಹೊಸಬಿಟ್ಟು ಸಿಕ್ಕಿದೆ ಅಷ್ಟೇ ಇದು ಸರಳ ಉಪಾಯದಲ್ಲಿ ಬಂದಿದ್ದು ಒಬ್ರು ಆಶಿಸಿ ಜೀವನದಲ್ಲಿ ತೊಡಗಿಕೊಂಡವರು ಅಂತ ಅರ್ಥ ಆಶಯ ಅನ್ನುವ ಸತ್ಯ ಬೇಕು ಬೇರೆ ಏನು ಬೇಡ ಸತ್ಯವನ್ನು ಹೊಡಿತಾ ಇರೋರು ಅವ್ರ ವಿಷಯ ಅಲ್ಲಿ ಅಸತ್ಯಗಳ ಅಗತ್ಯವಿಲ್ಲದೇನೆ ಅಸತ್ಯದ ಆಶ್ರಯಕ್ಕೆ ಹೋಗುತ್ತೇನೆ ಮಾಯಾ ಪ್ರಪಂಚದಿಂದ ಮಾಯಾ ಪ್ರಪಂಚ ವಿಮುಕ್ತರಾಗಿ ನಿರಂತರ ಸತ್ಯ ಸಂಶೋಧನೆ ಮಾಡ್ತಾ ಇರುವ ಸಂಶೋಧನೆಗಳನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹಂಚಿಕೊಡೋದಾಗಲಿ ಅಥವಾ ಅದನ್ನು ಪರೀಕ್ಷೆ ಕೊಡೋದಾಗಲಿ ಈ ರೀತಿಯ ಒಂದು ವ್ಯವಸ್ಥೆಯಿಂದ ಅಲ್ಲಾಂದ್ರೆ ಅವರನ್ನು ರೂಪಿಸಿಕೊಳ್ತಿದ್ರು ಆ ವ್ಯವಸ್ಥೆಯನ್ನು ಒಂದು ಸಮೂಹ ಸೇರಿದಾಗ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಿದ್ರು ಪರಸ್ಪರ ಸಂಶೋಧನೆ ಮಾಡ್ತಿದ್ರು ಒಬ್ಬರ ಸಂಶೋಧನೆಯನ್ನು ಮತ್ತೊಬ್ಬರಲ್ಲಿ ಚರ್ಚಿಸ್ತಿದ್ರು ಆಗ ಇಬ್ಬರಿಗೂ ಅವರ ಸಂಶೋಧನೆಯ ಇದರಲ್ಲಿ ಪರಸ್ಪರ ಚರ್ಚೆಯಿಂದ ವಿಷಯ ಸಂಗ್ರಹ ಆಗ್ತಿತ್ತು ಆ ಸಂಗ್ರಹದ ಮುಖೇನ ಮತ್ತೆ ಸಂಶೋಧನೆ ಮಾಡ್ತಿದ್ರು ಹಾಗೆ ಮಾಡ್ತಾ ಮಾಡ್ತಾ ಎಲ್ಲರೂ ಒಟ್ಟು ಸೇರಿ ಆದ್ದರಿಂದ ಅವೆಲ್ಲ ಕೃಷಿ ಸಮೂಹದಲ್ಲೇ ಇರ್ತದೆ ಚಲಕ ಸಂಹಿತೆ ಇವತ್ತು ನಮ್ಗೆ ಸಿಗುವ ರೂಪ ಏನಿದೆ ನಮ್ಮ ಅಧ್ಯಾಯಗಳನ್ನ ಹೇಗಿದೆ ಅಂದ್ರೆ ಒಂದು ಚರ್ಚಾ ಗೋಷ್ಠಿ ಅದರಲ್ಲಿ ಯಾರು ಭಾಗವಹಿಸಿದ್ರು ಅವ್ರು ಏನೇನು ಮಂಡನೆ ಮಾಡಿದ್ರು ಇವುಗಳ ಒಂದು ವರದಿ ರೂಪದಲ್ಲಿ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಕಡೆಯ ಒಪಿನಿಯನ್ ಪದಿರುವ ಆಶ್ರಯ ಕೊಡ್ತಾ ಇದ್ದರು ಎಲ್ಲ ಸಂಶಯಗಳ ಅದು ಮಾತ್ರ ಅಲ್ಲ ಆತ್ಮಚಿಂತನೆ ಹೋದಾಗಲೂ ಇದೇ ರೀತಿ ಗುರು ಶಿಷ್ಯ ಶಿಷ್ಯ ಪ್ರಶ್ನೆ ಕೇಳಿದಾಗ ಗುರು ಉತ್ತರ ಕೊಟ್ಟ ಅಂತ ಹೇಳಿ ಒಬ್ಬ ವ್ಯಕ್ತಿಯಿಂದ ನಿರ್ಣಯ ಆದು ಅಂತ ಹೇಳಿದು ಯಾವ ಒಂದು ವಿಷಯವೂ ನಮ್ಮ ಆಧ್ಯಾತ್ಮ ಹಾಗೆ ಇರಲಿಲ್ಲ ಹಲವು ಜನರ ಸಮ್ಮುಖದಲ್ಲಿಯೇ ತೀರ್ಮಾನ ಆಗುವುದು ಮುಚ್ಚು ಮರೆಯಿಂದ ತೀರ್ಮಾನ ಆದ್ದು ಯಾವುದು ಸತ್ಯವೂ ಅಲ್ಲ ಮೋಸ ಸಮಗ್ರತೆಯಲ್ಲೇ ಸತ್ಯ ಇರುವಂಥದ್ದು ಹಾಗಾಗಿ ಹಲವಾರು ಜನ ಸೇರಿ ಪರಸ್ಪರ ಚಿಂತನೆ ಮಾಡಿಯೇ ವಿಷಯವನ್ನು ಹೊರಗಿಡ ಹಾಗೇನು ಹೇಳ್ತಿದ್ದು ಚರಕ ಸಂಹಿತೆ ಅಂತ ಈಗ ಇರುವ ಚರಕ ಸಂಹಿತೆಗೆ ಮೂಲಕ್ಕೂ ಯಾವ ಸಂಬಂಧವೂ ಇಲ್ಲ ನಂತರ ಅದು ಅನುಭವದಿಂದ ಹಿಂದೆ ಲೇಖನ ಆಗಿದ್ದು ಇಲ್ಲ ಕಡೆಗೆ ಅಷ್ಟು ಗೊತ್ತಲ್ಲ ಒಬ್ಬೊಬ್ಬರಿಗೆ ಗೊತ್ತಿದ್ದೆಲ್ಲ ಸೇರಿಸಿ ಸಂಹಿತೆ ಅಂತ ಮಾಡಿಟ್ರಷ್ಟೆ ಅವನೇ ಹೇಳ್ತಾನೆ ಈ ಈ ಕೆಲಸದಕ್ಕೂ ಕೊಟ್ಟನು ಅವನೇ ಅವನೇ ಹೇಳ್ತಾನೆ ಇತಿ ಇತಿ ಅಧ್ನಿವೇಶ ಕೃತೆಯ ತಂದ್ರೆ ಚರಕ ಪ್ರತಿಸಂಸ್ಕೃತೆ ಅಪ್ರಾಪ್ತಿ ದೃಢಬಲುವಿನ ಪರಿಪೂರ್ಣತೆ ಶುಕ್ರ ಪ್ರಥಮ ಅಧ್ಯಾಯ ಇತರ ಬೇರೆ ಬೇರೆ ಸ್ಥಾನಗಳು ಬೇರೆ ಬರ್ತಾರೆ ಅದ್ರ ಅವ್ನಿಗೆ ಹೊಟ್ಟೆ ಅವನು ಸಿಕ್ಕಿರೋದೇ ಕಮ್ಮಿ ಇದೆ ಆದ್ರೆ ಅದನ್ನ ಕೊಟ್ಟಿರೋ ರೀತಿ ಈ ತರ ಇದೆ ಇದ್ರಲ್ಲಿ ಸ್ವಾಮಿಗೆ ಎಷ್ಟೋ ಜನ ರಾಜರ ಹೆಸರು ಬರುತ್ತೆ ಹಾಂ ಒಬ್ಬ ಒಬ್ಬನೇ ಒಬ್ಬ ರಾಜನಿಗೆ ಒಬ್ಬ ಮಗ ಇರ್ತಾರೆ ಅವನಿಗೆ ಒಂದು ಇಪ್ಪತ್ತೈಪ್ಪತ್ತೈದು ವರ್ಷ ಆಗುತ್ತೆ ಮದುವೆ ಮಾಡ್ತಾನೆ ಇನ್ನೇನು ರಾಜ್ಯ ಆಳ್ಕೋ ನಾನು ಆಧ್ಯಾತ್ಮದಿಂದನೇ ಹೋಗುತ್ತೆ ಅಂತ ಮನಃ ಪ್ರಸ್ತಾಪ ಸ್ವೀಕರಿಸಿ ಕಾಡಿ ಹೋದೆ ಋಷಿಯ ಸಮಸ್ಯೆ ಅವನಿಗೆ ನಾಗರಿಕ ಪ್ರಪಂಚದ ಪರಿಚಯ ಚೆನ್ನಾಗಿರುತ್ತೆ ಈ ಋಷಿಗಳಿಗಿಂತ ಹೆಚ್ಚಿರುತ್ತೆ ಯಾಕಂದ್ರೆ ರಾಜನಾಗ ಆಡಿದವು ಹಾಗಾಗಿ ನಾಗರಿಕ ಪ್ರಪಂಚದ ಸಮಸ್ಯೆಗಳಿಗೆ ಅಲ್ಲ ಋಷಿಮಾನು ಬಂದಿಡುತ್ತಾನೆ ಹೀಗಿದೆ ಸಮಸ್ಯೆ ಅದಕ್ಕೆ ಹೊಸ ಪರಿಹಾರ ಹುಡುಕುವ ಅಂತ ಹೇಳ್ತಾನೆ ಹಾಗಾಗಿ ಸಂಶೋಧಗಳು ಬೆಳಿತಾ ಹೋಗುತ್ತೆ ಈಗಿನ ಹಾಗೆ ರಾಜಕಾರಣಿಗಳು ಅವರು ನಾಳೆ ಬೆಳಿಗ್ಗೆ ಸಾಹಿತ್ಯ ಇವತ್ತು ಮಂತ್ರಿ ಪಟ್ಟ ಬಿಟ್ಟುಕೊಂಡಿಲ್ಲ ಹಾಗಿಲ್ಲ ಹಾಗೆ ಯಾಕೋ ದಕ್ಷಿಣ ಬಿಟ್ಟು ಹೋಗ್ತದೆ ನಂತರದಲ್ಲಿ ಸಂವಿಧಾನ ರೂಪದಲ್ಲಿ ಬರುವುದಕ್ಕೆ ಸಂಗ್ರಹಗಳನ್ನು ಮಾಡಿ ಒಂದು ರೂಪ ಕೊಟ್ಟು ಅದೇ ಒಂದೇ ಭವಿಷ್ಯದಲ್ಲಿ ಬೇಕಾಗಬಹುದು ಅಂತ ಸಂಗ್ರಹಿಸಿ ಬಳಸಿಕೊಳ್ಳುವ ಬಳಸಿಕೊಳ್ಳಿ ವ್ಯಾಸನಕ್ಕೂ ಮುಂಚೆನೂ ಈ ಕೆಲಸ ಮಾಡಿದ ನಂತರ ಸಂಗ್ರಹ ಅದೇ ಅದು ಈ ದ್ವೀಪನವರಲ್ಲ ಹಿಂದಿನ ವ್ಯಾಸರು ದೀಪ ಈ ವೇದವನ್ನು ವಿಭಜಿಸಿದವರಲ್ಲ ಈ ನಾಲ್ಕು ವಿಭಾಗ ಮಾಡಿದ್ದು ಇದನ್ನು ಹಿಂದಿನ ವ್ಯಾಪಾರ ಅಲ್ಲೇ ಬರೆಯ ಸಮಗ್ರ ವೇದವೇ ಇತ್ತು ಒಟ್ಟಿಗೆತ್ತು ಒಟ್ಟಿಗಿದ್ದಾಗ ಯಾವುದನ್ನು ಉಪಾಸನೆ ಮಾಡುವುದು ಯಾವ ರೂಪದಲ್ಲಿ ಉಪಾಸನೆ ಮಾಡಿದ ಸುಲಭ ಸಾಧ್ಯ ಅದರ ಕಾರ್ಯಗೌರವ ಏನು ಇವೆಲ್ಲ ಚಿಂತನೆ ಮಾಡೋದು ಕಷ್ಟವಾಗ್ತಿತ್ತು ಅದಕ್ಕೆ ನಾಲ್ಕು ವಿಭಾಗ ಮಾಡಿ ವ್ಯಾವಹಾರಿಕ ಆರ್ ಆರ್ಥಿಕ ಸಂಬಂಧವಾದ ಸಮಸ್ಯೆಗಳು ಬಂದರೆ ಕಥ ರು ಬೇರೆ ಮಂತ್ರ ಋಗ್ವೇದ ಹೃದಯ ತೋಳದಲ್ಲಿ ಋಗ್ ಇಲ್ಲ ಆದರೆ ಆ ರೀತಿಯಲ್ಲಿ ಮಾಡಿದರೆ ಅರ್ಥ ಸಂಪತ್ತಿಗೆ ಸಹಜ ಸುಲಭ ಆಗುತ್ತೆ ಅದೇ ಋಗ್ವೇದ ರೀತಿಯ ಮಾಡಿದರೆ ಅದರಷ್ಟು ಬೇಸ್ ಸುಲಭ ಆಗುವುದಿಲ್ಲ ಅದಕ್ಕೆ ಅದನ್ನು ವಿಭಾಗ ಮಾಡಿ ಅರ್ಥಾಪತ್ತಿ ಯಾವುದು ಮಾನಸಿಕ ದೈಹಿಕ ಆರೋಗ್ಯ ಶಕ್ತಿ ಇದು ಯಾವುದು ಸಾಮಾನ್ಯದ ಭಾಗದಲ್ಲಿ ದೈಹಿಕ ಆರೋಗ್ಯ ಶಕ್ತಿ ಮಾನಸಿಕ ಶಕ್ತಿ ದೇಶಶಕ್ತಿಯನ್ನು ಹೆಚ್ಚಿಕೊಳ್ಳುತ್ತೆ ಅದಕ್ಕೆ ಸಾಮ ರೀತಿಯ ಅದನ್ನು ಅಧ್ಯಯನ ಮಾಡಿ ಅದು ಹಾಗೆ ಪ್ರಪಂಚದ ಮೇಲೆ ಹಿಡ್ತ ಹಾಸುವುದು ಪ್ರಪಂಚವನ್ನು ಒಂದು ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗೋ ಪ್ರಯತ್ನ ಎದುರು ಅದರಲ್ಲಿ ಯಾಗ ಯಜ್ಞ ಮುಖಿಯನ್ನು ಹೇಗೆ ಮಾಡ್ಬೋದು ಅದನ್ನೆಲ್ಲ ಎದುರು ಎದುರು ನಮಗೆಲ್ಲ ಒಂದೇ ಭಗವಂತನೇ ಭಗವಂತರ ಪ್ರಪಂಚ ಬೇರೆ ಏರು ಇಲ್ಲ ಅಂತ ಹೇಳುವಂತಹ ಆಧ್ಯಾತ್ಮದಿಂದ ಹೆಗುವುದಿಲ್ಲ ಅದರಲ್ಲಿ ಇದನ್ನೇ ಇರ್ತೀವಿ ಧ್ಯಾನ ಶ್ಲೋಕಗಳು ಇವೆಲ್ಲ ಹೆಚ್ಚು ಋಗ್ವೇದೇ ಬರುತ್ತೆ ಸಮಾನ ವ್ಯತ್ಯಾಸ ಏನಿಲ್ಲ ಮಂತ್ರ ಅದೇ ಆಯಾ ಶಾಖೆಯ ಉಪಾಸನಾ ವಿಧಿ ವ್ಯತ್ಯಾಸ ಅಷ್ಟೇ ಈ ಮಂತ್ರಗಳೇನೆ ಬ್ರಾಹ್ಮಣ ವರ್ಣಗಳು ನಂತರ ನಿಧಾನವಾಗಿ ಇಂಥ ಸಹಜ ಸ್ವರೂಪ ಅರ್ಥ ಹೋಗುತ್ತಾ ಬ್ರಾಹ್ಮಣನ ಹೊಂಟಿತು ಈ ಮಂತ್ರ ಈ ರೀತಿ ಪ್ರಯೋಗಿಸಬೇಕು ಹೀಗೆ ಮಾಡಬೇಕು ಅಂತ ಯಾವ ಕಾಲಕ್ಕೆ ಮಾಡಬೇಕು ಯಾವುದಕ್ಕಾಗಿ ಮಾಡಬೇಕು ಯಾರಿಗಾಗಿ ಮಾಡಬೇಕು ಇವೆಲ್ಲ ನಿರ್ಣಯಗಳು ಬ್ರಾಹ್ಮಣದಲ್ಲಿ ಅದನ್ನು ರೂಪಿಸಿದರು ನಿರೂಪಣೆಯನ್ನು ಅರ್ಥ ಮಾಡಿಕೊಂಡ ಜನ ನಿರೂಪಣೆಯಲ್ಲಿ ಎಲ್ಲ ಸಾಧ್ಯತೆಯನ್ನು ನಿರೂಪಿಸಿಬಿಟ್ಟರು ಆಗ ಏನಾಯಿತು ವಿಕೃತಿಯಾಗಿ ದುರ್ಬಳಕೆ ಶುರುವಾಯಿತು ಅದಕ್ಕೆ ಆರಣ್ಯಕ ಅಂತ ಬ್ರಾಹ್ಮಣವನ್ನು ವಿಭಾವಿಸಿ ಆರಣ್ಯಕ ಮಾಡಿದೆ ಅದು ನೇರ ಅದಷ್ಟು ಆ ಅರಣ್ಯಕ್ಕೆ ಇಲ್ಲದೆ ಬ್ರಾಹ್ಮಣತೆಯನ್ನು ಪ್ರಯೋಗ ಮಾಡಬಾರದು ನಿಮಗೆ ಆರಣ್ಯಕ್ಕೆ ಬೇಕು ಆರಣ್ಯಕ್ಕೂ ಇವನ್ನೆಲ್ಲ ಕಲ್ತು ಸಮರ್ಥನಾದರೂ ಅವನಿಗೆ ಉಪದೇಶ ಆಗ್ತೀವಿ ಜೈರ ಅದಕ್ಕೆ ಮುಟ್ಟಾಗಿ ಹೇಳುವುದು ಕಾಂಜುರ ಅರಣ್ಯಕ್ಕೆ ಕಲ್ತೇವೆ ಅದು ಹಂಗೆಲ್ಲ ಆರ್ಹತೆಯನ್ನು ಗಳಿಸಿದಾಗ ಅವನಿಗೆ ಅರಣ್ಯಕ್ಕನೂ ಉಪದೇಶಿಸಬೇಕು ಅಂತ ಅರಣ್ಯಕನ್ನು ಉಪದೇಶಬೇಕಾದ ದಶೋಪನಿಷತ್ತುಗಳು ಅವನು ಕಲಿತಿರಬೇಕು ಉಪನಿಷತ್ತಿನ ಆದರ್ಶ ಏನು ಸಮಗ್ರ ಸಮಾಜದ ಆತ್ಮೈಕ ಚಿಂತನೆ ಏನು ಅನ್ನೋ ನನಗೆ ಅರ್ಥ ಆದರೆ ಆಗ ಅವನಿಗೆ ಅರಣ್ಯಕ್ಕೆ ಉಪದೇಶ ಎದಿರೋ ಉಪದೇಶ ಇರಲಿಲ್ಲ ಹಾಗಾಗಿ ಹತ್ತು ಉಪನಿಷತ್ತುಗಳನ್ನು ಹರಿಸಿ ಈ ಉಪನಿಷತ್ತುಗಳನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಆರಣ್ಯಕ್ಕೆ ಹೇಳಿಕೊಡಬೇಕು ಅವನಿಗೆ ಅಂತ ಬಂತು ಚಾಲ್ತಿಯಲ್ಲಿ ಒಟ್ಟಾರೆ ವಿದ್ಯೆಯ ಸದುಪಯೋಗ ಆಗಬೇಕು ದುರುಪಯೋಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದ್ರು ಏನಕ್ಕೇನು ಮಾಡಬಾರೋ ವಿದ್ಯೆ ಕಲಿತು ಏನೇನೋ ಮಾಡ್ತಾ ಹೋದರೆ ಪ್ರಪಂಚ ಉಳಿತಾ ಪ್ರಪಂಚ ಶಾಶ್ವತವಾಗಿರಬೇಕು ಅದಕ್ಕೆ ಯಾವುದೇ ಹಿಂಸೆ ಆಗಬಾರದು ಅನ್ನೋದೇ ವೇದದ ಆದರ್ಶ ಒಂದು ಪರಿಚಯ